ಐವತ್ತೆಂಟು ಆಂದೋಳನ ಭಗವಾನರು ಗುರು ಶಿಷ್ಯ ಸಂಬಂಧವನ್ನು ಗಡ್ಡಿಯನ್ನು ಎರಡು ತುಂಡು ಮಾಡಿದಂತೆ ಕಡಾಖಂಡಿತವಾಗಿ ಮಾತನಾಡಿದರೆ ಹೊರಟು ಬಂದ ಮೇಲೆ ಜನತೆ ಮಹಾರಾಜನ ಜನಕ ಮಹಾರಾಜನ ಸ್ಥಿತಿಯು ವಿಚಿತ್ರವಾಯಿತು ನಾನು ಮಹಾರಾಜನಾಗಿ ಶಿಷ್ಯತ್ವವನ್ನು ಯಾಚಿಸಿದರು ಈತನು ಗುರುವನ್ನು ಪರೀಕ್ಷೆ ಮಾಡಿ ಒರೆಸು ಅದುವರೆಗೂ ನೀನು ಶಿಷ್ಯನಲ್ಲ ನಾನು ಗುರುವಲ್ಲ ಎಂದು ಬಿಟ್ಟರಲ್ಲ ಎಂದು ಕೋಪ ಮತ್ತೆ ಅವರು ಹೇಳುವುದು ನ್ಯಾಯ ಕಂಡು ಕಂಡವರನ್ನೆಲ್ಲ ಗುರು ಎನ್ನುತ್ತಿದ್ದರೆ ಬದುಕುವುದು ಹೇಗೆ ಎಂದು ಸಮಾಧಾನ ಗುರುಗಳನ್ನು ಹುಡುಕುವುದು ಹೇಗೆ ಎಂದು ಆಂದೋಳನ ಜನಕನ ಅಭಿಮಾನಕ್ಕೆ ಇದು ಎರಡನೇ ಪೆಟ್ಟು ಮೊದಲನೆಯ ಸಲವು ಇದೇ ಭಗವಾನರು ಆಗ ಕುಮಾರ ಯಾಜ್ಞವಲ್ಕಿಯನಾಗಿ ದೇವತಾರಹಸ್ಯಗಳನ್ನು ಕುರಿತು ದೇವತೆಯನ್ನೇ ಕೇಳಿದರಾಯಿತು ಎಂದು ತಿರಸ್ಕಾರ ಮಾಡಿ ಹೊರಟು ಈಗ ಶಿಷ್ಯನೆಂದು ಅಂಗೀಕರಿಸಬೇಕಾದರೆ ಪರ್ಯಾಯವಾಗಿ ಅದು ಸಾಧ್ಯವಿಲ್ಲವೆಂದು ಮತ್ತೆ ತಿರಸ್ಕಾರ ಮಾಡಿ ಹೊರಟು ಆದರೆ ಆ ಸಲಕ್ಕಿಂತ ಈ ಸಲದ ತಿರಸ್ಕಾರ ಹೆಚ್ಚು ಆಗ ಯುವರಾಜ ಜನಕ ಈಗ ಮಹಾರಾಜ ಜನಕ ಆಯಿತು ಅವರದು ತಪ್ಪು ಅವರದು ತಪ್ಪು ಎಂದರೆ ಆ ದಿನ ಆಶ್ರಮದಲ್ಲಿ ನಮಗೆ ಮಾತ್ರವಲ್ಲ ನಮಗೆ ನಮ್ಮವರಿಗೆಲ್ಲ ಬೇಕಾದ ಹಾಗೆ ಯಥೇಚ್ಛವಾಗಿ ಉಪಚಾರ ಮಾಡಿದ್ದಾರೆ ಅಲ್ಲದೆ ವಿದ್ವನ್ಮಣ್ಯ ವಿದ್ವನ್ಮನಿಯಾದ ಗಾರ್ಗೆ ಅವರು ಈ ಭರತಖಂಡದಲ್ಲಿಯೇ ಅಂತಹ ವಿದ್ವಾಂಸನು ಇದ್ದಾನೋ ಇದ್ದಾನೋ ಇಲ್ಲವೋ ಎಂದು ಮೆಚ್ಚಿಕೊಂಡಿದ್ದಾರೆ ಹೀಗಿರಲು ವಿದ್ವದ್ ಅಭಿಮಾನ ವಿದ್ವದ್ ಅಭಿಮಾನಕ್ಕೆ ಹೆಸರಾಗಿರುವ ವಿಧೇಹ ರಾಜವಂಶದ ನಾನು ಅವರನ್ನು ಶಿಕ್ಷಿಸುವುದು ಎಂದು ನಾನು ರಾಜಾಜ್ಞೆಯಾಗಿ ಗುರುಶಿಷ್ಯ ಸಂಬಂಧವನ್ನು ತರಲಿಲ್ಲ ಏನಿದ್ದರೂ ಅದು ವೈಯಕ್ತಿಕ ಈ ಪ್ರಶ್ನೆಯನ್ನು ರಾಜವ ರಾಜವ ಮಾನವೆನ್ನುವುದಕ್ಕೆ ರಾಜವಮಾನವೆನ್ನುವುದಕ್ಕೆ ಆಗುವುದಿಲ್ಲ ಹಾಗಾಗಬೇಕಾದರೆ ಧರ್ಮವನ್ನೇ ತಳಕಳಗು ಮಾಡುವುದು ಮಾಡಿದಂತಾಗುವುದು ಏನು ಮಾಡಬೇಕು ಜನಕನಿಗೆ ಇದೇ ಯೋಚನೆಯಾಯಿತು ಯೋಚಿಸಿದ ಹಾಗೆಲ್ಲ ಭಗವಾನರೇ ಸರಿ ಹೇಗೆ ಹೇಗೆ ನೋಡಿದರೂ ಗುರುಪರೀಕ್ಷೆ ನಡೆಯಲೇಬೇಕು ಎಂದು ಮನಸ್ಸು ಒಪ್ಪುತ್ತದೆ ಆದರೆ ಪರೀಕ್ಷೆಯು ಹೇಗೆ ನಡೆಯಬೇಕು ಅದೇ ತಲೆನೋವಿನ ಪ್ರಶ್ನೆಯಾಗಿದೆ ಎಷ್ಟು ಯೋಚಿಸಿದರೂ ಬಗೆಹರಿಯಲಲ್ಲದು ಈ ಚಿಂತೆಯಲ್ಲಿ ಜನಕನಿಗೆ ಏನು ಬೇಡವಾಯಿತು ಮಂತ್ರಿಯು ಬಂದಾಗ ರಾಜನು ನಿಶ್ಚಿಂತೆಯಿಂದ ಇರುವಂತೆ ಕಂಡರು ಮಾತನಾಡುತ್ತಿದ್ದಾಗ ತಪ್ಪಿಸಿಕೊಂಡು ಹೊರಡುವ ದೀರ್ಘ ನಿಶ್ವಾಸಗಳು ಮನಃಕ್ಷೋಭವನ್ನು ತೋರಿಸಿಬಿಟ್ಟವು ಯಾವುದಕ್ಕೂ ಜಗ್ಗದ ಮಂತ್ರಿಯೂ ರಾಜನು ಕೃಷವಾಗುತ್ತಿರುವುದನ್ನು ರಾಜಕಾರ್ಯದಲ್ಲಿ ಮೊದಲಿನಷ್ಟು ಆಸಕ್ತಿಯನ್ನು ವಹಿಸದಿರುವುದು ಇವುಗಳನ್ನು ಕಂಡು ಚಿಕತನಾಗಿ ಗುಟ್ಟಾಗಿ ಪರಿಜನರನ್ನು ವಿಚಾರಿಸಿದನು ಭಗವಾನರು ಬಂದು ಹೋದಂದಿನಿಂದ ಅರಸರಿಗೆ ಹುಡುಗದಲ್ಲೂ ಅಷ್ಟು ಅಭಿಮಾನವಿಲ್ಲ ಏನೋ ಬಲವಂತಕ್ಕೆ ಭೋಜನ ಮಾಡುವವರಂತೆ ಮಾಡುತ್ತಾರೆ ಯಾವಾಗಲೂ ಮುಖ ಗಂಟು ಗಂಟೆಗೆ ಕೊಳ್ಳದಿದ್ದರೂ ಏಕಾಂತದಲ್ಲೇ ಇರುತ್ತಾರೆ ತಮ್ಮ ವಿಚಾರಗಳು ಇತರರು ಯಾರಿಗೂ ತಿಳಿಯ ತಿಳಿಯಕೊಡುವುದಿಲ್ಲ ಮುಂತಾಗಿ ತಿಳಿದು ಇದಕ್ಕೇನು ಕಾರಣವಿರಬಹುದು ಎಂದು ವಿಚಾರಿಸಿ ನೋಡಿದನು ಭಗವಾನರು ಬಂದ ದಿನ ಚಾಮರ ವೈಜ್ಯನ ಧಾರಣಿಯಾಗಿದ್ದವನನ್ನು ಕರೆಸಿ ಕೇಳಿದರು ಅವರು ನಾವು ಅಷ್ಟು ಗಮನವಿಡಲಿಲ್ಲ ಅಂತೂ ಹೊರಟು ಹೋಗುವಾಗ ಭಗವಾನರು ಏನೋ ಗುರುಪರೀಕ್ಷೆ ನಡೆಯಲಿ ಆಮೇಲೆ ನೋಡೋಣ ಎಂದೇ ಏನೇ ಏನೋ ಹೇಳಿದಂತೆ ನೆನಪು ಎಂದರು ಮಂತ್ರಿಯು ಅರಸರ ಮೇಲೆ ಕಟ್ಟಡವನ್ನು ಕಟ್ಟಲು ಸಿದ್ಧನಾದನು ಅದರ ಮಂತ್ರಿಯೂ ಅದರ ಮೇಲೆ ಕಟ್ಟಡವನ್ನು ಕಟ್ಟಲು ಸಿದ್ಧ ಸಿದ್ಧವನಾದನು ಒಂದು ದಿನ ಅವನಿಗೆ ತೋರಿತು ಮಹಾರಾಜರ ಚಿಂತೆ ಮಹಾರಾಜರು ಚಿಂತೆ ಕಾರಣವನ್ನು ಅವರಿಂದಲೇ ತಿಳಿಯಬಾರದೇಕೆ ಅತ್ತಲಿತ್ತಲಿಂದ ವಿಚಾರಿಸಿ ನಾನು ಕಟ್ಟುವ ಊಹೆಯು ನಿಜ ಊಹೆಯು ನಿಜವಾಗಬಹುದು ಸುಳ್ಳಾಗಬಹುದು ಎಂದು ಮರುದಿನ ತಾನೇ ಹೋಗಬೇಕೆಂದು ನಿರ್ಧರಿಸಿಕೊಂಡನು ಮರುದಿನ ಮಂತ್ರಿಯು ರಾಜಕಾರಣದ ನೆಪದಲ್ಲಿ ದೊರೆಯಬಳಿಗೆ ಹೋಗುವಾಗ ಆ ವೇಳೆಗೆ ಅಲ್ಲಿಗೆ ಭಾಗವನ್ನು ಬಂದಿದ್ದಾನೆ ರಾಜನು ಆತನೊಡನೆ ಮಾತನಾಡ ಹತ್ತುತ್ತ ಮಾತನಾಡುತ್ತಿದ್ದಾನೆ ಮಂತ್ರಿಯು ಬಂದಿರುವುದೆಂದು ಎಂದು ತಿಳಿಯುತ್ತಲೂ ರಾಜನು ಆತನನ್ನು ಬಲಮಾಡಿಕೊಂಡನು ಬನ್ನಿ ಇವತ್ತು ತಮ್ಮ ಅವಶ್ಯಕತೆ ಎಂದಿಗಿಂತ ನಮಗೆ ಹೆಚ್ಚಾಗಿದೆ ನಮ್ಮಿಂದ ಸಾಧ್ಯವಿಲ್ಲದ ವಿಚಾರಗಳನ್ನೆಲ್ಲ ನಾನು ತಾವೇ ತಾವೇ ತಾವೇ ತಾನೇ ಬಗೆಹರಿಸುವುದು ಆ ವಿಚಾರಕ್ಕೆ ಬರುವುದಕ್ಕಿಂತ ಮುಂಚೆ ನಮ್ಮ ಪೂರೋಹಿತನ ಸಂಬಂಧವಾಗಿ ಕೆಲವು ಮಾತುಗಳನ್ನು ನಡೆಯಬೇಕಾಗಿದೆ ಕೇಳಿ ಎಂದು ತನ್ನ ಪಕ್ಕದಲ್ಲಿ ಮಂತ್ರಿಯನ್ನು ಕುಳ್ಳಿರಿಸಿಕೊಂಡು ಮುಂದೆ ಪೂರೋಹಿತರೆ ಎಂದನು ಎಷ್ಟು ಸಲ ಎಷ್ಟು ಸಲ ಹೇಳಲಿ ಮಹಾಸ್ವಾಮಿ ನಾನು ಅವರ ಎಂದರೆ ಭಗವಾನರ ತಂದೆಯವರ ಬಾಲ್ಯಮಿತ್ರ ಆಶ್ರಮಕ್ಕೆ ಬರುತ್ತೇನೆ ಇಲ್ಲಿ ಎಲ್ಲವನ್ನೂ ಮಗನಿಗೆ ವಹಿಸಿಬಿಟ್ಟೆ ಎಂದು ಹೇಳಿದರೆ ಪ್ರಕಾರಾಂತರವಾಗಿ ನಿಮ್ಮ ವೈರಾಗ್ಯ ದೃಢವಾಗಿ ನೀವು ಮತ್ತೆ ಪ್ರಪಂಚದ ಕಡೆಗೆ ತಿರುಗುವುದಿಲ್ಲವೆಂದು ಬನ್ನಿ ಎಂದು ಬಿಟ್ಟರು ಅವರು ಅಲ್ಲದೂ ಒಳ್ಳೆಯದಾಯಿತು ಆದರೂ ನನ್ನ ಅಹಂಕಾರ ಅಂತಹ ಏಟು ಅದುವರೆಗೂ ತಿಂದಿರಲಿಲ್ಲ ಅದರ ಆದರೆ ಅದರ ಫಲ ಮಾತ್ರ ನಿಜವಾಗಿ ಒಳ್ಳೆಯದಾಯಿತು ನನಗೆ ನಾಲ್ಕು ದಿನದಿಂದ ಯೋಚನೆ ಇದು ಹೇಗೆ ಈ ಹೀಗೆಂದ ಇದು ಏಕೆ ಹೀಗೆಂದ ಎಂತ ವಿಮರ್ಶೆ ಮಾಡಿ ನೋಡಿದೆ ಆತನು ಮಾತು ನಿಜ ನನಗೆ ತಿಳಿಯದಂತೆಯೇ ಈರ್ಷ್ಯನೆಯು ತಾನಾಗಿ ಬಂದು ಮನಸ್ಸನ್ನು ಹಿಡಿದು ಜಗ್ಗುವುದು ಇದರಿಂದ ಬಿಡಿಸಿಕೊಳ್ಳುವುದು ಹೇಗೆ ಎಂದು ಕುಳಿತು ಯೋಚಿಸಿದೆ ಇದು ಬಿಡುವುದಿಲ್ಲ ಆದ್ದರಿಂದ ಈ ಬೆಳಿಗ್ಗೆ ಮಗನನ್ನು ಹೆಂಡತಿಯನ್ನು ಕರೆದು ವ್ಯವಹಾರವನ್ನೆಲ್ಲ ಅವರಿಗೆ ಒಪ್ಪಿಸಿದೆ ನಾನು ಕೆಲವು ಸ ಆಶ್ರಮದಲ್ಲಿ ಏಕಾಂತವಾಗಿರುವುದಾಗಿ ಹೇಳಿದೆ ಅವರನ್ನು ಒಪ್ಪಿಸಿದೆ ಇನ್ನು ನನಗೆ ಬದಲಾಗಿ ಮತ್ತೊಬ್ಬರನ್ನು ರಾಜಪೂರ್ವಹಿತರನ್ನಾಗಿ ಮಾಡಿಕೊಂಡು ತನ್ನನ್ನು ಬಿಟ್ಟುಕೊಡಬೇಕೆಂದು ಪ್ರಾರ್ಥಿಸಲು ಬಂದಿದೆ ಜನಕನು ಕೇಳಿದನು ಎಲ್ಲವನ್ನೂ ಬಿಟ್ಟು ಭಗವಾನರ ಆಶ್ರಮಕ್ಕೆ ಏಕೆ ಹೋಗಬೇಕು ಹಾಗೇ ಹಾಗೆ ಆಶ್ರಮವಾಸಿಗಳಾಗಬೇಕಾದರೆ ತಾವೇ ಒಂದು ಆಶ್ರಮವನ್ನು ಕಲ್ಪಿಸಿಕೊಂಡರಾಯಿತಲ್ಲ ಭಗವಾನರು ನಕ್ಕರು ಭ ಭಾಗವನ್ನು ಮಹಾರಾಜರು ಹೇಳುವುದು ನೋಡಿದರೆ ಈ ಸಂಸಾರ ಬೇಡ ಇನ್ನೊಂದು ಸಂಸಾರ ಕಟ್ಟಿಕೊ ಎಂದಂತಾಯಿತು ನಾನು ಸಂಸಾರವನ್ನೇ ತ್ಯಾಗ ಮಾಡಬೇಕೆಂದಿರುವೆನು ಸ್ವಾಮಿ ಆಶ್ರಮವನ್ನು ಆಶ್ರಮವನ್ನು ಕಟ್ಟಿಕೊಂಡರೆ ದಿನ ಬೆಳಗಾದರೆ ಸಂಜೆ ತನಕ ಆದರೆ ಚಿಂತೆಯ ಚಿಂತೆಯಾಗಿ ನಾನು ಅಂತರ್ಮುಖಿ ಮುಖಿಯಾಗಿ ಬೇಕೆಂದಿರುವುದು ತಪ್ಪುವುದು ಆದ್ದರಿಂದ ನಾನು ಆಶ್ರಮವನ್ನು ಕಟ್ಟುವುದಿಲ್ಲ ಆಶ್ರಮವನ್ನು ಕಟ್ಟಿರುವವರೇ ಆಶ್ರಮಕ್ಕೆ ಹೋಗುವೆನು ಅಲ್ಲಿ ಸ್ವಾತಂತ್ರ್ಯವಿರುವುದೇ ಎನ್ನುವರೇನು ಸಂಕಲ್ಪವನ್ನೇ ಬಿಡಬೇಕು ಎನ್ನುವವನಿಗೆ ಸ್ವಾತಂತ್ರ್ಯದ ಪ್ರಶ್ನೆ ಏಕೆ ಅವರು ಅಲ್ಲಿಂದ ಕಳುಹಿಸಿಬಿಟ್ಟರೋ ಎನ್ನುವರೇನೋ ಮನೆ ಬಿಟ್ಟು ಅಭ್ಯಾಸವಾದರೆ ಮನವನ್ನು ಬಿಡುವುದೂ ಆಗುವುದು ಆದ್ದರಿಂದ ನಿಶ್ಚಯಾಗಿ ಹೊರಟು ಹೋಗುವೆನೋ ಅಪ್ಪಣೆ ಆಗಬೇಕು ನಮಗೂ ಇಂತಹುದೇ ಒಂದು ಸಂದರ್ಭ ಒದಗಿದೆ ಆದರೆ ನಾವು ತಮ್ಮಷ್ಟು ಸುಲಭವಾಗಿ ಬಟ್ಟೆ ಕೊಡುವಿಕೊಂಡು ಹೊರಡುವಂತಿಲ್ಲ ಮಂತ್ರಿಗಳಿಗೂ ಕೇಳಬೇಕು ನಮ್ಮ ಸಂಕಟವು ಭಗವಾನರಿಂದಲೇ ಬಂದದು ಆ ದಿನ ಅವರು ಬಂದಾಗ ಅವರ ಮಾತು ನಮಗೆ ಬಹಳ ಒಪ್ಪಿತು ನಮ್ಮನ್ನು ಶಿಶಿರನ್ನಾಗಿ ಪರಿಗ್ರಹಿಸಿ ಪೂರ್ಣ ವಿದ್ಯೆಯನ್ನು ಅನುಗ್ರಹಿಸಿ ಎಂದವು ಅವರನ್ನೇ ಅವರು ಏನನ್ನಬೇಕು ಪರೀಕ್ಷೆ ಮಾಡಿ ಗುರುಗಳನ್ನು ಆರಿಸಿ ಅದುವರೆಗೂ ನಾವು ನಾವೇ ನೀವು ನೀವೇ ನಿಮ್ಮ ದೇಶದಲ್ಲಿದ್ದೇವೆ ನೀವು ರಾಜರು ನೀವು ಕೇಳುವುದಕ್ಕೆ ಸಮರ್ಪಕವಾಗಿ ಉತ್ತರ ಹೇಳಬೇಕು ಹೇಳುತ್ತೇವೆ ಎಂದರು ಅಲ್ಲಿಗೆ ಏನಾಯಿತು ಅಸ್ಥ ನೀನು ಬಹುಚ್ಛ ನಿನಗೇಕೆ ವೇದಾಂತ ಎಂದಂತಾಯಿತು ಈಗ ಏನು ಮಾಡಬೇಕು ಹೇಳಿ ನೀವಿಬ್ಬರು ಪ್ರವೀಣರು ನಮಗಾಗಿ ಈ ಸಮಸ್ಯೆಯನ್ನು ಪರಿಹರಿಸಿ ಮಂತ್ರಿಗೆ ರಾಜನ ಚರ್ಯ ಅರ್ಥವಾಯಿತು ಈ ಪ್ರಶ್ನವು ರಾಜನ ಮನೋಬುದ್ದಿಗಳನ್ನಿರಲಿ ಅಹಂಕಾರವನ್ನಿರಲಿ ಆತನ ಸತ್ವವನ್ನು ಹಿಡಿದು ಕಲಿಕಿ ಎಂಬುದನ್ನು ಕಂಡುಕೊಂಡನು ಆದರೂ ತಾನೇಕೇ ಈಗ ಬಾಯಿ ಬೇತು ಹಾಕಬೇಕು ಪುರೋಹಿತನು ಹೇಗೇನು ಹೇಳುವನೋ ಕೇಳಿ ಅನಂತರ ವಿಷಯವನ್ನು ವಿಮರ್ಶಿಸೋಣ ಎಂದುಕೊಂಡು ಸಾಂಕೇತವಾಗಿ ರಾಜನ ಮುಖವನ್ನು ನೋಡಿ ಅನಂತರ ಪುರೋಹಿತನ ಮುಖವನ್ನು ನೋಡಿ ಅಪ್ಪಣೆ ಆಗಲಿ ಎಂದನು ರಾಜಪುರೋಹಿತನು ಹೇಳಿದರು ಮಹಾಸ್ವಾಮಿ ಇದು ಒಂದು ಜಾತಕ ಪರೀಕ್ಷೆಯ ಹಾಗೆ ಇದನ್ನು ವ್ಯತ್ಯರ್ಥ ಮಾಡುವುದಕ್ಕೆ ಮೂರು ಮಾರ್ಗಗಳುಂಟು ಮೊದಲನೆಯದು ದೈವ ನಿರ್ಭರ ಚಿತ್ತರಾಗಿ ದೈವವು ಮಾಡಿದಂತಾಗಲಿ ಎಂದು ನಿಶ್ಚಯಿಸಿಕೊಂಡು ದೈವ ವ್ಯಾಪಾರವನ್ನು ನಿರೀಕ್ಷಿಸುತ್ತಾ ಕುಳಿತುಕೊಳ್ಳುವುದು ಆದರೆ ಅಲ್ಲಿ ಅಹಂಕಾರ ನಿರೋಧವಾಗಿರಬೇಕು ಅದರಿಂದ ಪೌರುಷವಾದಿಗಳಿಗೆ ಅದು ಅಷ್ಟು ಹಿಡಿಯುವುದಿಲ್ಲ ಎರಡನೇ ಎರಡನೆಯದು ಶಾಸ್ತ್ರ ಮಾರ್ಗ ಕನ್ಯಾ ಪರೀಕ್ಷೆ ಪರಿಪರೀಕ್ಷೆಗಳನ್ನು ಮಾಡುವಂತೆ ಇಲ್ಲಿಯೂ ಶಕುನಾದಿಗಳಿಂದ ಮೊದಲು ಯೋಗ್ಯತಾಯೋಗ್ಯತೆಗಳನ್ನು ನೋಡಿಕೊಂಡು ಅನಂತರ ಋಣ ಋಣಿ ಭಾವವನ್ನು ವಿಮರ್ಶನೆ ಮಾಡಿ ನಿರ್ಣಯಿಸುವುದು ಸ್ವಾಭಿಮಾನಿಗಳಿಗೆ ಪೌರುಷವಾದಿಗಳಿಗೆ ಅಷ್ಟು ಗೌರವವಿಲ್ಲ ಇನ್ನು ಉಳಿದಿರುವುದು ಮಾನುಷ್ಯ ಮಾರ್ಗ ಒಂದು ಜಾತಿಯ ಹಲವು ಪದಾರ್ಥಗಳನ್ನು ನೋಡಿ ಅವುಗಳಲ್ಲಿ ಗುಣತಾರು ಗುಣತಾರತಮ್ಯ ಮೊದಲಾದವುಗಳನ್ನು ಕಂಡುಹಿಡಿದು ಉತ್ತಮವಾದದ್ದನ್ನು ಆರಿಸಿಕೊಳ್ಳುವುದು ಇದು ರಾಜಸ್ಥಾನ ಆದ್ದರಿಂದ ಮೂರನೆಯ ಮಾನುಷ ಮಾರ್ಗವೇ ಸರಿ ಎಂದು ತೋರುತ್ತದೆ ಎಂದರೆ ರಾಜನು ಕೇಳಿದನು ಮಂತ್ರಿ ಹೇಳಿದನು ಪುರೋಹಿತರ ಅಭಿಪ್ರಾಯ ಹೀಗೆ ಬ್ರಹ್ಮವಿದ್ಯಾ ಸಂಪನ್ನರಿಂದ ಪ್ರಖ್ಯಾತರಾದವರನ್ನೆಲ್ಲ ಸೇರಿಸುವುದು ಅವರು ಪರಸ್ಪರವಾದಾದಿಗಳಿಂದ ತಮ್ಮ ತಮ್ಮ ಯೋಗ್ಯತೆಯನ್ನು ಪ್ರದರ್ಶಿಸುವರು ಅವರಲ್ಲಿ ಉತ್ತಮರಿಂದ ವಹಿಸಿ ಮನಸ್ಸಿಗೆ ಬಂದವರನ್ನು ಆರಿಸಿಕೊಳ್ಳುವುದು ಅಲ್ಲವೇ ಪುರೋಹಿತರೇ ಹೌದು ಅವರದು ಅಷ್ಟು ಸುಲಭವಲ್ಲದ ಕೆಲ ಕಾರ್ಯ ಈಗ ಭಗವಾನರ ವಿಚಾರವಾಗಿ ಹೇಳುವುದಾದರೆ ಮೊದಲನೆಯದು ಆಜನ್ಮ ಶುದ್ಧರು ಅವರು ಗುರುದ್ರೋಹಿಗಳೆಂದು ಇತರರು ಅವರನ್ನು ನಿಂದಿಸುವುದನ್ನು ನಾನು ಬಲ್ಲೆ ಅದು ಒಂದು ರಹಸ್ಯ ಕೇಳಿ ವೈಶಂಪಾಯಿನರಿಗೆ ಅವರನ್ನು ಬಿಟ್ಟುಕೊಡಬೇಕೆಂದು ದೈವ ಸಂದೇಹ ಬಂದು ಅಲ್ಲಿಂದ ಹೊರಬಂದರು ನಿಜವಾಗಿಯೂ ಅವರು ಗುರುದ್ರೋಹಿಗಳಲ್ಲ ಅಲ್ಲದೆ ದೈವಾನುಗ್ರಹ ಸಂಪನ್ನರು ಕರ್ಮಕಾಂಡ ಬ್ರಹ್ಮಕಾಂಡಗಳೆರಡರಲ್ಲೂ ನಿಷ್ಣಾತರು ಎನ್ನುವುದನ್ನು ಎಲ್ಲರೂ ಒಪ್ಪಲೇಬೇಕು ಆದರೂ ರಾಜಗುರುಗಳಾಗಲು ಅರ್ಹರೇ ಅಲ್ಲವೇ ಎಂಬುದನ್ನು ಪರೀಕ್ಷೆಯಿಂದ ನಿರ್ಣಯಿಸುವುದೇ ಸರಿ ಪರೀಕ್ಷೆಯು ಹೇಗೆ ನಡೆಯಬೇಕು ಎಂಬುದನ್ನು ಹೇಳದೇ ಇಲ್ಲವಲ್ಲ ಪುರೋಹಿತರು ಮಂತ್ರಗಳ ಮುಖವನ್ನು ನೋಡಿದರು ಅದರಲ್ಲಿ ಆ ವಿವರಗಳನ್ನು ಗೊತ್ತು ಮಾಡುವುದು ನಮಗಿಂತ ನೀವು ಎಂದು ಸ್ಪಷ್ಟವಾಗಿ ಹೇಳಿದಿತ್ತು ಮಂತ್ರಗಳು ಅದನ್ನು ಅಂಗೀಕರಿಸಿ ಹೇಳಿದರು ಮಹಾಸ್ವಾಮಿ ಬ್ರಹ್ಮಜ್ಞಾನಿಗಳನ್ನೆಲ್ಲರೂ ಸೇರಿಸುವಂತೆ ಸೇರುವಂಥ ಒಂದು ಷರತ್ತನ್ನು ಕರೆಯಬೇಕು ಪರಿಷತ್ತನ್ನು ಕರೆಯಬೇಕು ಸ್ವಯಂವರದಲ್ಲಿ ಮಾಡುವಂಥ ಒಂದು ಬಹರ್ಯ ಪಣವನ್ನು ತಮ್ಮಲ್ಲಿ ಬ್ರಹ್ಮಿಷ್ಠರು ಯಾರೋ ಅವರು ಇದನ್ನು ತೆಗೆದುಕೊಳ್ಳಿ ಎನ್ನಬೇಕು ತಮಗೆ ಅಪಖ್ಯಾತಿ ಇಲ್ಲದೆ ಅವರವರೇ ನೀನು ಹೆಚ್ಚು ನೀನು ಹೆಚ್ಚು ಎಂದು ವಾದ ವಿವಾದ ಮಾಡುವರು ಅವರಲ್ಲಿ ಎಲ್ಲರಿಗೂ ಬಾಯಿ ಕೊಟ್ಟು ನಿಲ್ಲುವವರೇ ಎಲ್ಲರಿಗೂ ಹೆಚ್ಚು ಅದು ಬಾಯಿ ಮಾತಿನಿಂದ ವಾದ ಮಾಡುವವರ ಸಭೆಯಾದರೆ ಹಾಗಾಗುವಂತಿಲ್ಲ ಬ್ರಹ್ಮಜ್ಞಾನವೆಂಬುದು ಬರೀ ಬಾಯಿ ಮಾತಲ್ಲ ಹಾಗೆಯೇ ಬರೀ ಶಾಸ್ತ್ರವೂ ಅಲ್ಲ ಅನುಭವವೂ ಅಲ್ಲಿ ಮುಖ್ಯ ಬರಿಯ ಅನುಭವವು ಮಾತ್ರ ಇರುವವರು ವಾದಭೂಮಿಗಿಳಿದು ಬದುಕುವಂತಿಲ್ಲ ಆದ್ದರಿಂದ ಅನುಭವದ ಹಿಂದೆ ಶಾಸ್ತ್ರದ ಬಲವಿದ್ದವರು ಅವರು ಮಾತ್ರ ರಂಗಭೂಮಿಗಿಳಿಯುವವರು ಶಾಸ್ತ್ರಾನುಭವಗಳ ಜೊತೆಗೆ ವಾಚೋವೈಭವವು ಇದ್ದರಂತೂ ಕೇಳಲೇಬೇಕಾಗಿಲ್ಲ ಪುರೋಹಿತನ ಮಾತೇ ಪುರೋಹಿತನು ನಡುವೆ ಮಾತನಾಡಿದನು ತಾವು ಹೇಳುತ್ತಿರುವುದಲ್ಲ ಭಗವಾ ಭಗವಾನರಿಗೆ ಅನ್ವಯಿಸುತ್ತದೆ ಅವರಿಗೆ ಶಾಸ್ತ್ರ ಅನುಭವಗಳ ಜೊತೆಗೆ ವಾಚೋವೈಭವವೂ ಸೇರಿದೆ ಅಲ್ಲದೆ ಅವರು ಸರ್ವಜ್ಞರು ಅವರನ್ನು ಮೀರಿಸದವರು ಯಾರೂ ಇದ್ದಾಗ ಇಲ್ಲ ರಾಜನು ಹೇಳಿದನು ನಾವು ಭಗವಾನರು ಬಿಟ್ಟರೆ ಇನ್ನಿಲ್ಲ ಎನ್ನುವವರೇ ಆದರೆ ಪ್ರತ್ಯಕ್ಷವಾದರೂ ಪ್ರಮಾಣ ಸ್ವೀಕರಿಸಿ ನೋಡಬೇಕು ನಾವು ಈ ಆಟ ಆಗಬಹುದು ನನ್ನ ಪ್ರಾರ್ಥನೆಯನ್ನು ಸಹ ಒಪ್ಪಿಕೊಳ್ಳಲೇಬೇಕಾಗಿ ಮತ್ತೊಮ್ಮೆ ಬಿಡುವೆನು ನಾನು ಆಗಲೇ ಹೇಳಿದ್ದೇನೆ ತಾವು ನಮ್ಮ ತಂದೆಯವರ ಕಾಲದಿಂದ ಬಂದವರು ಅರಮನೆಯಲ್ಲಿ ಯಾವಾಗ ಏನು ನಾನು ನಡೆಯಬೇಕೆಂಬುದನ್ನು ಬಲ್ಲವರು ತಮ್ಮನ್ನು ಬಿಡು ಹೇಗೆ ಬಿಟ್ಟುಕೊಡಿ ಮಹಾರಾಜರು ಬಹಳ ಬಹಳ ಯೋಚನೆ ಬಹಳವಾಗಿ ಯೋಚಿಸಿದರು ತಮ್ಮ ಇಷ್ಟವಿದ್ದ ಹಾಗೆ ಆಗಲಿ